ತಾನಿ ತಂದಾನನು ತಾನಿ ಕೆರೆಯ ದಾರಿಯಲ್ಲಿ ನೀರ ತರುತಿರಲು ನೆಸರ ಕೇಳಿದನು ಗೊಲ್ಲನು ಹಗಿರು ಬೇಲೆಯಲ್ಲಿ ಎಸದು ತಾತಿಯನು ಹೊಸಗೆಯಿತೆ ಎಂದನು ಕೆರೆಯ ದಾರಿಯಲ್ಲಿ ನೀರ ತರುತ್ತಿರಲು ಹೆಸರ ಕೇಳಿದನು ಗೊಲ್ಲನು ಹಸಿರು ಬೇಲಿಯಲಿಯ ಚದು ತಾತಿಯನು ಹೊಸಗೆಯಿತೆ ಎಂದನು ತಾನಿ ತಾನಿ ತಂದಾನ ತಾನಿ ತಾನಿ ತಂದಾನೋ ತಾನಿ ತಾನಿ ತಂದಾನ ತಾನಿ ತಂದನ ತಾನನು ಕೇಳು ಚನ್ನಿಗನೆ ನೂರು ಬೆಳ್ಳಿಯನು ಚೆಲ್ಲಿ ಕೇಳಿದನು ಮುದುಕನು ು ಕೇಳಿಕೊಂಡಿತು ನನ್ನ ಬಳಗವೇ ನನ್ನನು ಕೇಳು ಚೆನ್ನಿಗನೆ ನೂರು ಬೆಳ್ಳಿಯನು ಚೆಲ್ಲಿ ಕೇಳಿದನು ಹುಡುಕನು ಮಾರಿಕೊಂಡಿತು ಕೇಳಿಕೊಂಡಿತು ನನ್ನ ಬಳಗವೇ ನನ್ನನು ಮಾರಿಕೊಂಡಿತು ಕೇಳಿಕೊಂಡಿತು ನನ್ನ ಬಳಗವೇ ನನ್ನನು ತಾನಿ ತಾನಿ ತಂದಾನ ತಾನನು ತಾನಿ ತಾನಿ ತಂದಾದನು ತಾನಿ ತಾನಿ ತಂದಾನಿ ತನ್ನನು ತಾನಿ ತಾನಿ ತಂದಾನ ನಿನ್ನ ನೋಟವೇ ಚಂದದಾರಿಗಳು ನಿನ್ನ ನುಡಿಗಳೇ ಕಿಡಿಗಳು ಮನಸು ಮಲ್ಲಿಗೆಯು ಮುಗುಳು ಆದರೆ ನಿನ್ನ ದೇವರಿಗೆ ಮೀಸಲು ನಿನ್ನ ನೋಟವೇ ಚಂದದಾರಿಗಳು ನಿನ್ನ ನುಡಿಗಳೇ ಕಿಡಿಗಳು ಮನತು ಮಲ್ಲಿಗೆಯು ಮುಗುಳು ಆದರೆ ನಿನ್ನ ದೇವರಿಗೆ ಮೀಸಲು ತಾನಿ ತಂದಾನ ತಾನೋ ತಾನಿ ತಾನಿ ತಂದಾನೋ ತಾನಿ ತಾನಿ ತಂದಾನ ತಾನೊ ತಾನಿ ತಂದನ ನೀರ ತರುತಿರುವ ನಿನ್ನ ನೋಡಿದನು ಚೆಲು ಕಣ್ಣುನ ಹಿರಿಗಿತು ತರು ತಿರುವ ನಿನ್ನ ನೋಡಿದನು ಕೆಲವು ಕಣ್ಣನ ಬೆಳೆಯಿತು ಇಂಥ ಚೆಲುವಿಗಿನ್ನೆಂಥ ಚಂದಿಗನು ಜೋಡಿ ಎಂದೇ ನೋಡಿತು ಇಂಥ ಚೆಲುವಿಗಿನ್ನೆಂಥ ಚಂದಿಗನು ಜೋಡಿ ಎಂದೇ ನೋಡಿತು ತಾನಿ ತಾನಿ ತಂದಾನ ತನು ತಾನಿ ತಾನಿ ತಾನಿ ತಾನಿ ತಂದ ಅದಕ್ಕೆ ಕೇಳಿದೆನು ಮುದುಕ ಗಂಡನೆ ತಾಕು ನಿಲ್ಲಿ ಕತೆಯನೂ ನಿನಗೆ ನೆಮ್ಮದಿಯೂ ಇಲ್ಲವಾದರೆ ತೆರಳು ತೆರಳುವೆನು ಎಂದೆನೂ ಜೋಡಿಯೇ ಅದಕ್ಕೆ ಕೇಳಿದೆನು ಮುದುಕ ಗಂಡನೆ ಸಾಕು ನಿಲ್ಲಿಸ ಕತೆಯನು ನಿನಗೆ ನೆಮ್ಮದಿಯೂ ಇಲ್ಲವಾದರೆ ತೆರಳು ತೆರಳುವೆನು ಎಂದೆನೂ ತಾನಿ ತಾನಿ ತಂದಾನ ತಾನೋ ತಾನಿ ತಾನಿ ತಂದೋ ತಾನಿ ತಂದ ತಾನೋ ತಾನಿ ತಂದನ